ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹಿಂದಿನ ಪದ್ಯದಲ್ಲಿ ಪರಮಾತ್ಮ ಸಣ್ಣಮತಿ ನಾಮಕ ಅಂತ ಕರೆಸ್ಕೊಂಡು ತೊಂಬತ್ತಾರು ಶ್ರಾದ್ದಗಳಲ್ಲಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಅಂತ ಹದಿನಾಲ್ಕು ಮನ್ವಂತರಗಳು ಹದಿನಾರು ಮಹಾಲಯ ನಾಲ್ಕು ಯುಗಾದಿ ಸಂಕ್ರಮಣ ಹನ್ನೆರಡು ಅಮಾವಾಸ್ಯೆ ಹನ್ನೆರಡು ವ್ಯತಿಪಾತ ಹದಿಮೂರು ವೈದೃತಿ ಹದಿಮೂರು ಮತ್ತೆ ಅಷ್ಟಕಗಳು ಹನ್ನೆರಡು ಅಂತ ತೊಂಬತ್ತಾರು ರೂಪಗಳಿಂದ ಈ ತೊಂಬತ್ತಾರು ದಿನಗಳಿಗೆ ನಿಯಾಮಕನಾಗಿ ಅನಿರುದ್ಧ ರೂಪಿ ಪರಮಾತ್ಮ ಇರ್ತಾನೆ ಅವನನ್ನು ಸಣ್ಣವತಿ ಅಂತ ಕರೆಯೋದು ಅಂತ ಅಲ್ಲಿ ತಿಳಿಸಿದ್ರು ಈಗ ಈ ಪದ್ಯದಲ್ಲಿ ಐವತ್ತೊಂದು ವರ್ಣಗತ ಏಕಾದಶ ಇಂದ್ರಿಯಗಳು ಇಪ್ಪತ್ನಾಲ್ಕು ತತ್ವಗಳು ಸಪ್ತ ಧಾತುಗಳು ತ್ರಾತುಗಳು ಹೀಗೆ ತೊಂಬತ್ತಾರು ರೂಪಗಳಿಂದ ಅದೇ ಪರಮಾತ್ಮ ನಮ್ಮ ದೇಹದಲ್ಲೂ ಇರ್ತಾನೆ ವಿಮಾನಿ ದೇವತಾಂತರ್ಗತನಾಗಿ ಒಟ್ಟು ತೊಂಬತ್ತಾರು ರೂಪಗಳಿಂದ ಇದ್ದು ಜೀವರನ್ನು ರಕ್ಷಣೆ ಮಾಡ್ತಾನೆ ಜತನದಿಯಿಂದ ಅಂತ ತಿಳಿಸ್ತಾರೆ ಸುತಪ ಏಕೋತರ ಪಂಚಾಶತ ವರ್ಣ ಕರುಣದಿ ಚತುರವಿಂಶತಿ ವಿರತ ಅನಿರುದ್ಧ ಜತನ ಮಾಳ್ಪನು ಜಗದಿ ಜೀವರ ಪ್ರತತಿಗಳ ಸಣ್ಣ ವತಿ ನಾಮಕ ಚತುರಮೂರ್ತಿಗಳು ಬಲ್ಲವರು ಪರಮಾತ್ಮ ಸುತಪ ಅಂತ ಕರೆಸ್ಕೋತಾನೆ ತಪ ಅಂದರೆ ಆಲೋಚನೆ ಸುತಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಆಲೋಚನೆಯನ್ನು ಮಾಡ್ತಕ್ಕಂಥವನು ಭಗವಂತ ಈ ಸುತಪ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬರ್ತಕ್ಕಂಥದ್ದು ಹಿರಣ್ಯನ ಅಭ ಸುತಪ ಪದ್ಮನ ಅಭಪ್ರಜಾಪತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಸುತಪನಾಮವನ್ನು ತಿಳಿಸ್ತಾರೆ ಹಸುರರ ಮಾಯೆಯನ್ನು ಸುಟ್ಟು ಹಾಕೋನು ಅಂತ ಅರ್ಥ ಆ ರೀತಿಯಾಗಿ ಭವತಿ ಮಂತ್ರ ಅದಕ್ಕೆ ವ್ಯಾಖ್ಯಾನವನ್ನು ಮಾಡುತ್ತೆ ಈ ಸಹಸ್ರನಾಮಗಳೆಲ್ಲವೂ ಕೂಡ ನಮ್ಮ ಶರೀರ ನಮ್ಮ ನಾಡಿಗಳಲ್ಲಿ ಧಾರಕ ಆಗಿರ್ತಕ್ಕಂಥ ಭಗವಂತನ ನಾಮಗಳು ಆ ಕಾರಣಕ್ಕಾಗಿ ಶ್ರಾದ್ಧಕರ್ತನಲ್ಲೂ ಪಿತೃಗಳಲ್ಲಿಯೂ ಅವರ ಶರೀರಗಳಲ್ಲಿ ಈ ಸುತಾಪನ ಹೆಸರಿನಿಂದ ಪರಮಾತ್ಮನೇ ಇದ್ದು ಆಸುರಿ ಶಕ್ತಿಗಳ ಮಾಯೆಯನ್ನು ದುಷ್ಟಶಕ್ತಿಗಳನ್ನು ಆ ದುಷ್ಟಶಕ್ತಿಗಳ ಪ್ರಭಾವ ಜೀವನ ಮೇಲೆ ಆಗದೇ ರಕ್ಷಣೆಯನ್ನು ಮಾಡ್ತಾನೆ ಪರಮಾತ್ಮ ಏಕೋತ್ತರ ಸುಪಂಚಾಶತವರ್ಣ ಕರ್ಣದಿ ಚತುರ್ವಿಂಶತಿ ಸುತತ್ವದಿ ಧಾತುಗಳೊಳಗಿದ್ದೋ ಅಂತ ಸಂಸ್ಕೃತ ವರ್ಣಮಾಲೆಯಲ್ಲಿ ಅಕಾರದಿಂದ ಕ್ಷಕಾರದ ತನಕ್ಕೆ ಐವತ್ತೊಂದು ವರ್ಣಗಳಿದೆ ಆ ಅಕ್ಷರ ಸ್ಥಾನಗಳೆಲ್ಲವೂ ಕೂಡ ಶರೀರದಲ್ಲಿ ಇದೆ ಮಾತೃಕಾನ್ಯಾಸ ಮಾಡಬೇಕಾದ್ರೆ ಅದನ್ನೆಲ್ಲ ಚಿಂತನೆಯನ್ನು ಮಾಡುವಂಥದ್ದು ಮಾತೃಕಾ ಸಂಧಿಯಲ್ಲಿ ಅದರ ವಿಸ್ತಾರ ಇದೆ ಜೀವನ ಶರೀರ ತಲೆ ಮುಖ ಬಲಗಣ್ಣು ಎಡೆಗಣ್ಣು ಈ ರೀತಿಯಾಗಿ ಅಲ್ಲಿ ಐವತ್ತೊಂದು ವರ್ಣ ಪ್ರತಿಪಾದ್ಯವಾಗಿರ್ತಕ್ಕಂಥ ಭಗವಂತನ ರೂಪಗಳ ಚಿಂತನೆ ಅಲ್ಲಿ ಐವತ್ತೊಂದು ರೂಪಗಳಿಂದ ಅನಿರುದ್ಧ ರೂಪಿ ಪರಮಾತ್ಮ ನಿಯಾಮಕನಾಗಿ ಇರ್ತಾನೆ ಅದೇ ರೀತಿಯಾಗಿ ಕರಣ ಅಂದರೆ ಇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಮತ್ತು ಮನಸ್ಸು ಈ ಹನ್ನೊಂದು ಸ್ಥಾನಗಳಲ್ಲೂ ಕೂಡ ಇಂದ್ರಿಯ ನಿಯಾಮಕನಾಗಿ ಪರಮಾತ್ಮ ಇರ್ತಾನೆ ಆಮೇಲೆ ಇಪ್ಪತ್ನಾಲ್ಕು ತತ್ವಗಳಲ್ಲಿ ತತ್ವನ್ಯಾಸ ಮಾಡುವಾಗ ಅವ್ಯಕ್ತ ತತ್ವ ಮಹತ್ವ ಅಹಂಕಾರ ತತ್ವ ಅಂಥೇಳಿ ಆ ಇಪ್ಪತ್ನಾಲ್ಕು ತತ್ವಗಳು ಕೂಡ ಜೀವನ ಶರೀರದಲ್ಲೇ ಇರ್ತಕ್ಕಂಥದ್ದು ಆ ತತ್ವಾಂತರ್ಗತನಾಗಿಯೂ ಪರಮಾತ್ಮ ಇರ್ತಾನೆ ಆಮೇಲೆ ಧಾತುಗಳು ಸಪ್ತಧಾತುಗಳು ಅಂತಂದರೆ ತ್ವಕ್ ಚರ್ಮ ಮಾಂಸ ರುದಿರ ಮೇಧ ಮಜ್ಜ ಅಸ್ಥಿ ಇದು ಮೂರು ತ್ರಿಧಾತು ಅಂತ ಇನ್ನೊಂದು ವಾತ ಪಿತ್ತ ಮತ್ತು ಕಫ ಅಂಥೇಳಿ ಹೀಗೆ ಈ ಸಪ್ತ ಅಂದರೆ ತ್ವಕ್ ಚರ್ಮ ಬದಲಾಗಿರ್ತಕ್ಕಂಥ ಸಪ್ತಧಾತುಗಳ ಅಂತರ್ಗತನಾಗಿ ತ್ರಿಧಾತು ವಾತ ಪಿತ್ತ ಕಫ ಅಂಥೇಳಿ ಇದು ಶರೀರದಲ್ಲಿ ಇರ್ತಕ್ಕಂಥದ್ದು ಈ ಹತ್ತು ಧಾತುಗಳಿಗೆ ನಿಯಾಮಕನಾಗಿ ಭಗವಂತ ಹತ್ತು ರೂಪಗಳಿಂದ ಇರ್ತಾನೆ ಹೀಗೆ ಒಟ್ಟು ತೊಂಬತ್ತಾರು ರೂಪಗಳಿಂದ ಐವತ್ತೊಂದು ವರ್ಣಪ್ರತಿಪಾದ್ಯ ರೂಪಗಳು ಏಕಾದಶ ಇಂದ್ರಿಯ ಪ್ರತಿಪಾದ್ಯ ರೂಪ ಹನ್ನೊಂದು ಇಪ್ಪತ್ನಾಲ್ಕು ತತ್ವಗತ ರೂಪಗಳು ಧಾತುಗಳು ಹತ್ತು ಸಪ್ತ ಧಾತುಗಳು ಜೊತೆಗೆ ವಾತ ಪಿತ್ತ ಕಫ ಅನ್ನೋ ಮೂರು ಧಾತುನ ಸೇರಿಸಿ ಒಟ್ಟು ತೊಂಬತ್ತಾರು ರೂಪಗಳಿಂದ ಪರಮಾತ್ಮ ಷಣವತಿ ನಾಮಕ ಷಟ್ ಅಂದರೆ ಆರು ನವತಿ ಅಂದರೆ ತೊಂಬತ್ತು ತೊಂಬತ್ತು ಪ್ಲಸ್ ಆರು ಅಂದರೆ ತೊಂಬತ್ತಾರು ರೂಪಗಳಿಂದ ಇರ್ತಾನೆ ನಮ್ಮ ಶರೀರದಲ್ಲಿ ಪರಮಾತ್ಮ ಯಾಕೆ ಅವನ ಕಾರ್ಯ ಏನು ಅಂದರೆ ಜತನ ಮಾಡ್ಪನೋ ಜಗದಿ ಜೀವರ ಪ್ರತತಿಗಳ ಇಲ್ಲಿ ಸೂತ ಪ ಅನ್ನೋ ಶಬ್ದವನ್ನು ಬಳಸ್ತಾರೆ ಸೂತ ಪ ಅಂತ ಹೇಳಿ ಬಿಡಿಸ್ಕೊಂಡ್ರೆ ಸುತರಂತೆ ಪಾಲನೆ ಮಾಡ್ತಾನೆ ಭಗವಂತ ಜಗದ ತಂದೆ ತಾಯಿಯಾಗಿ ಎಲ್ಲ ಸಜ್ಜಿವರನ್ನು ಕೂಡ ರಕ್ಷಣೆ ಮಾಡ್ತಾನೆ ಸು ತಪ ಚೆನ್ನಾಗಿ ಆ ದುಷ್ಟಶಕ್ತಿಗಳನ್ನು ಆಸುರಿ ಶಕ್ತಿಗಳನ್ನು ತಪ ಸುಟ್ಟಾಕ್ತಾನೆ ಅನ್ನೋ ಅರ್ಥದಲ್ಲಿ ಅಂದರೆ ಜೀವರಿಗೆ ಬರ್ತಕ್ಕಂಥ ಸಾಧನೆಗೆ ಪ್ರತಿಬಂಧಕವಾಗಿರ್ತಕ್ಕಂಥ ಎಲ್ಲ ಅಪಾಯಗಳನ್ನು ಕೂಡ ನಾಶ ಮಾಡಿ ಆ ಜೀವರನ್ನು ಸಂರಕ್ಷಣೆಯನ್ನು ಮಾಡ್ತಾನೆ ಅಗ್ನಿ ಅಗ್ನಿ ಅಂತರ್ಗತ ಸೂರ್ಯ ಸೂರ್ಯಾಂತರ್ಗತನಾಗಿ ಪರಮಾತ್ಮನೇ ಇದ್ದು ತಪ ಅಂದರೆ ಸುಡೋದು ದಹನ ಕಾರ್ಯ ಅಂತ ಆ ರೀತಿಯಾಗಿ ಸುಟ್ಟಾಕ್ತಾನೆ ಇನ್ನೊಂದು ರೀತಿಯಾಗಿ ಸು ತಪ ಅಂದರೆ ಒಳ್ಳೆಯ ಆಲೋಚನೆ ಬೌದ್ಧಿಕ ಚಟುವಟಿಕೆಯನ್ನು ಅಯಾ ಜೀವರ ಸುರುಪಯೋಗ್ಯತೆಯಂತೆ ನೀಡಿ ರಕ್ಷಣೆ ಮಾಡೋದ್ರಿಂದ ಪರಮಾತ್ಮನಿಗೆ ಸುತ ಇನ್ನೊಂದು ರೀತಿಯಾಗಿ ಸುತ ಪ್ಲಸ್ ಪ ಸೋಮಲತೆಯನ್ನು ಹಿಂಡಿ ತೆಗಿತಕ್ಕಂಥ ರಸಕ್ಕೆ ಸುತ ಅಂತ ಕರೀತಾರೆ ಅದನ್ನು ಪ ಅಂದರೆ ಪಾನ ಮಾಡ್ತಕ್ಕಂಥವನು ಶರೀರದ ಆರೋಗ್ಯವನ್ನ ಕಾಪಾಡ್ತಕ್ಕಂಥ ಒಂದು ರಸಾಯನ ಅಂತ ಆದರೆ ಸೋಮರಸ ಅಂತ ಅದನ್ನು ಶರೀರದೊಳಗಿರ್ತಕ್ಕಂಥ ಭಗವಂತ ಪಾನ ಮಾಡಿ ಶರೀರ ಶರೀರವನ್ನು ಆಗಿ ಆರೋಗ್ಯವಂತ ಆಗಿ ಇರುವಂತೆ ಕಾಪಾಡ್ತಾನೆ ಚತುರಮೂರ್ತಿಗಳು ಅರ್ಚಿಸುವುದ ಅದರಿಂದ ಬಲ್ಲವರು ಅಂತ ಅಗ್ನಿಯರಾಗಿರ್ತಕ್ಕಂಥವರು ರಾಮ ಕೃಷ್ಣ ನರಸಿಂಹ ಮೊದಲಾಗಿರ್ತಕ್ಕಂಥ ಅವತಾರ ರೂಪಗಳನ್ನು ಮಾತ್ರ ಸ್ತೋತಾದಿಗಳನ್ನು ಮಾಡ್ತಾರೆ ಆದರೆ ಬಲ್ಲವರು ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ಅಂತ ಚತುರ್ಮೂರ್ತಿಗಳನ್ನು ಕೂಡ ವಾಸುದೇವ ಹೀಗೆ ಚತುರ್ಮೂರ್ತಿಗಳನ್ನು ಕೂಡ ಸ್ತೋತ್ರಾದಿಗಳನ್ನು ಮಾಡ್ತಾರೆ ಅನಿರುದ್ಧಾದಿಮೂರ್ತಿಗಳು ಅಧಿದೈವದಲ್ಲಿ ಸೃಷ್ಟಿ ಸ್ಥಿತಿ ಲಯ ಮೋಕ್ಷ ಕಾರ್ಯಗಳನ್ನು ಹೇಗೆ ನಡೆಸ್ತಾವೋ ಅಧ್ಯಾತ್ಮದಲ್ಲಿ ಅಧಿಭೂತದಲ್ಲಿಯೂ ಕೂಡ ಭೋಕ್ತೃ ಭೋಜ್ಯ ರೂಪಗಳಿಂದ ಇದ್ದು ಪ್ರತಿ ಕ್ಷಣ ಜೀವರನ್ನು ರಕ್ಷಣೆ ಮಾಡ್ತಕ್ಕಂಥ ರೂಪಗಳು ಹಿಂದೆ ಹೇಳಿದ್ವಿ ಭೋಕ್ತೃವಿನಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಇರ್ತಾನೆ ಭೋಜ್ಯ ಪದಾರ್ಥಗಳಲ್ಲಿ ನಾರಾಯಣ ಅನಿರುದ್ಧ ರೂಪಗಳಿಂದ ಇರ್ತಾನೆ ಹೀಗೆ ಪ್ರತಿಕ್ಷಣ ಜೀವನ ಜೊತೆಗೆ ಇದು ರಕ್ಷಣೆ ಮಾಡ್ತಕ್ಕಂಥ ಅನಿಮಿತ್ತ ಉಪಕಾರಿ ಅಂತಾದರೆ ಪರಮಾತ್ಮ ರಾಮಕೃಷ್ಣ ಬದಲಾಗಿರ್ತಕ್ಕಂಥ ಅವತಾರ ರೂಪಗಳು ಆಯಾ ನಿರ್ದಿಷ್ಟ ಕಾಲಗಳಲ್ಲಿ ಅವತಾರ ಮಾಡಿ ಕೊನೆಗೆ ಅವತಾರವನ್ನು ಪರಿಸಮಾಪ್ತಿ ಮಾಡಿ ಪರಂಧಾಮಕ್ಕೆ ಹೋಗೋದು ಆ ಅವತಾರಗಳಲ್ಲಿ ಪರಮಾತ್ಮ ಸತ್ಯ ಸಂಕಲ್ಪ ಬಲ ಕಾರ್ಯ ಜ್ಞಾನ ಕಾರ್ಯ ದುಷ್ಟ ಸಂಹಾರ ಕಾರ್ಯ ಹೀಗೆ ನಾನಾ ಅವತಾರಗಳಲ್ಲಿ ನಾನಾ ಕಾರ್ಯಗಳನ್ನು ಮಾಡ್ತೀನಿ ಅಂತ ಸಂಕಲ್ಪವನ್ನ ಸಂಕಲ್ಪವನ್ನು ಮಾಡಿರ್ತಾನೋ ಅದೇ ರೀತಿಯಾಗಿ ಕಾರ್ಯವನ್ನು ಮಾಡ್ತಾನೆ ಈ ಅನಿರುದ್ಧಾದಿಮೂರ್ತಗಳು ಸದಾ ಶರೀರ ಮನಸ್ಸು ಇಂದ್ರಿಯಗಳನ್ನು ಸುಸ್ಥಿತಿಯಲ್ಲಿ ಇಟ್ಟು ಕಾಪಾಡ್ತಕ್ಕಂಥ ರೂಪಗಳು ಭಗವದ್ ಪರಸ್ಪರ ಭೇದ ಇಲ್ಲದ ಅಭೇದ ಚಿಂತನೆ ಮಾಡಿದರೂ ಕೂಡ ನಿರ್ದಿಷ್ಟ ಕಾರ್ಯಗಳನ್ನು ಮಾಡ್ತಾ ನಮಗೆ ವಿಶೇಷ ಉಪಾಸನೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಫಲಪ್ರದಾಯಕ ರೂಪಗಳು ಅಂತ ಸಮ್ಯಕ್ ತಪತೀತಿ ಸುತಪ ಅಂತ ಸೂರ್ಯನೊಳಗಿದ್ದು ಜಗತ್ತಿಗೆ ತಾಪ ಬಿಸಲನ್ನು ಕೊಡೋದರಿಂದ ಸೂತಾಪ ಅಂತ ಈ ರೀತಿಯಾಗಿ ಕೂಡ ಹೇಳೋದು ಹೀಗೆ ಸುತಾಪ ಅನ್ನೋ ಹೆಸರಿನಿಂದ ಪರಮಾತ್ಮನೇ ಏಕೋತ್ತರ ವರ್ಣದಿ ಕರ್ಣದಿ ಚತುರ್ವಿಂಶತಿ ಸುತತ್ವದಿ ಹೀಗೆ ಪರಮಾತ್ಮ ಅನಿರುದ್ಧ ನಿರತ ಯಾವಾಗಲೂ ಯಾವಾಗೂ ಜೀವನ ಬಿಟ್ಟು ಹೋಗೋದೇ ಇಲ್ಲ ಅವಿರತನಾಗಿ ಇರ್ತಾನೆ ಇದ್ದು ಜತನ ಮಾಡ್ಪನು ಜಗದೀಜಿಯವರ ಜಿ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ಜೀವರಾಶಿಗಳನ್ನು ಕೂಡ ತಾನೇ ರಕ್ಷಣೆಯನ್ನು ಮಾಡ್ತಾನೆ ಇದನ್ನು ಬಲ್ಲವರು ಅರ್ಚಿಸುವುದರಿಂದ ಅವರನ್ನು ಜತನ ಮಾಡ್ಪನು ಯಾರು ಜ್ಞಾನಿಗಳು ಇದನ್ನು ಈ ರೀತಿಯಾಗಿ ಚಿಂತನೆಯನ್ನು ಮಾಡ್ತಾರೋ ಅವರಿಗೆ ವಿಶೇಷವಾಗಿ ರಕ್ಷಣೆಯನ್ನು ಮಾಡ್ತಾನೆ ಹೇಗೆ ಅಂದರೆ ಸೂತಾಪ ಒಳ್ಳೆ ಆಲೋಚನೆ ಕೊಟ್ಟು ಬೌದ್ಧಿಕ ಚಟುವಟಿಕೆಯನ್ನು ಕೊಟ್ಟು ಇನ್ನೂ ಹೆಚ್ಚೆಚ್ಚು ಜ್ಞಾನ ಕಾರ್ಯಗಳನ್ನು ಮಾಡುವಂತೆ ಅವರಿಗೆ ಪ್ರೇರಣೆಯನ್ನು ಮಾಡ್ತಾನೆ ಹೀಗೆ ಶಾರೀರಿಕ ಮಾನಸಿಕ ಎರಡೂ ರೀತಿಯಾಗಿರ್ತಕ್ಕಂಥ ಆರೋಗ್ಯವನ್ನು ಅನುಗ್ರಹಿಸಿ ಭಕ್ತರನ್ನು ರಕ್ಷಣೆ ಮಾಡ್ತಾನೆ ಸೂತಪ್ಪ ನಾಮಕನಾಗಿ ಭಗವಂತ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ